ನವೋತ್ಸಾಹದ ಒತ್ತಡ ಅರವತ್ತು ವರ್ಷಗಳ ಚರಿತ್ರೆಯಲ್ಲಿ ಎಲ್ಲ ಮಂತ್ರಿಗಳು ಅತಿಶಯದ ಪ್ರಗತಿ ಸಾಧಕರೇ ಆಗಿರಬೇಕೆಂಬುದು ಅಸಾಧ್ಯದ ವಿಧಿವೀಕ್ಷಣೆ ಅದು ಪ್ರಯೋಜನಕಾರಿಯೂ ಆಗದು ದಿನ ಬೆಳಗಾದರೆ ಲ್ಯಾಡ್ಸ್ಟನ್ ಮರುಬೆಳಗಾದರೆ ಬಿಸ್ಮಾರ್ಕ್ ಇಂದು ವಿಶ್ವೇಶ್ವರಯ್ಯ ನಾಳೆ ಹೀಗೆ ಮಹಾ ಪ್ರಗತಿ ಸಾಲು ಸಾಲಾಗಿ ಬಂದರೆ ಅವರಿಗೆ ತಕ್ಕ ಹಾಗೆ ಸಂತತವಾಗಿ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 ಆಡಳಿತಗಾರರು ಒಬ್ಬರಿಬ್ಬ ಒಬ್ಬರಿಗೊಬ್ಬರು ಪರಿಪೂರಕರಾಗಿ ಹೊಂದಿಕೊಂಡಿದ್ದರು ಸರಕಾರಕ್ಕೂ ಪ್ರಜಾವರ್ಗಕ್ಕೂ ಹೊಂದಾಣಿಕೆ ಇರಬೇಕೆಂಬುದು ಗಮನಾರ್ಹ ಸರಕಾರವು ಜನದ ಶೀಲ ಸ್ವಭಾವಗಳನ್ನರಿತದ್ದಾಗಿ ತನ್ನ ಕಾರ್ಯವಿಧಾನವನ್ನು ಗೊತ್ತು ಪ್ರಜಾಜನದ ಸಿದ್ಧತೆಯನ್ನು ವಿಚಾರ ಮಾಡಬೇಕು ಪ್ರಜಾಜನವು ಪ್ರಗತಿ ಪ್ರಯತ್ನಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸಹಕರಿಸುವವರಾಗಬೇಕು ಎರಡೂ ಪಕ್ಷಗಳಲ್ಲಿಯೂ ಅನ್ಯೋನ್ಯ ಸಹಕಾರ ಪ್ರವೃತ್ತಿ ಇರಬೇಕು ಹಾಗಿದ್ದಲ್ಲಿ ಒಳ್ಳೆಯ ಸರಕಾರ ಹಾಗ ಆಗ ನಿಜವಾದ ಜನಪ್ರಗತಿ ಇದು ಮೈಸೂರಿನ ಅರವತ್ತು ವರ್ಷಗಳ ಅನುಭವದಿಂದ ಹೊರಡುವ ನೀತಿ ಪೈಪೋಟಿಯ ರಾಜಕೀಯ ಈ ಪ್ರಜಾಶಕ್ತಿ ಪ್ರಭುಶಕ್ತಿಗಳ ಅನ್ಯೋನ್ಯಾನುಕೂಲತೆ ಕಳೆದ ಇಪ್ಪತ್ತು ವರ್ಷಗಳ ಇಂಡಿಯಾದಲ್ಲಿ ಕಾಣಲಾರದ್ದಾಗಿದೆ ನಾವು ಈಗ ಅಂಗೀಕರಿಸಿಕೊಂಡಿರುವ ರಾಜ್ಯ ಪದ್ಧತಿ ಪ್ರಜಾಮಂಡಲದ ಇಬ್ಬಾಗ ಮುಬ್ಬಾಗಗಳ ಪರಸ್ಪರ ಸ್ಪರ್ಧೆಯ ಆಧಾರದ ಮೇಲೆ ಕಟ್ಟಿದ್ದಾಗಿದೆ ಪ್ರಜಾ ಜನದಲ್ಲಿ ಯಾವಾಗಲೂ ಎರಡು ಮೂರು ತಂಡಗಳು ಆ ತಂಡಗಳಲ್ಲಿ ನಿತ್ಯನಿತ್ಯ ಪೈಪೋಟಿ ಆ ತಂಡ ಆ ತಂಡದಲ್ಲಿ ಈ ತಂಡ ಆ ತಂಡದಲ್ಲಿ ಹುಳುಕು ಹುಳುಕುವುದು ಆ ತಂಡ ಈ ತಂಡದ ಕೊಳಕನ್ನೆತ್ತಿ ತೋರಿಸುವುದು ದಿನ ಒಂದು ಹೊಸ ಪುಕಾರು ದಿನದಿನವು ದಿನ ದಿನವೂ ಒಳಸಂಚು ದಿನ ದೋಷಾರೋಪಣೆ ದಿನದಿನವೂ ಕಿತ್ತಾಟ ಇದು ದ್ವಿಪಕ್ಷದ ರಾಜಕೀಯ ಇಂಗ್ಲೆಂಡಿನಲ್ಲಿದ್ದ ಪಕ್ಷಗಳು ಹಿಂದಿನ ಹಿಂದೆ ಸರ್ವಜನ ಸಮಾಜಕ್ಕೂ ಅನ್ವಯಿಸುವ ಕೆಲವು ತತ್ವಗಳನ್ನವಲಂಬಿಸಿಕೊಂಡಿದ್ದವು ಈಗ ಹಳೆಯ ಎರಡರ ಜೊತೆಗೆ ಮೂರನೆಯ ಪಕ್ಷವೊಂದು ಹುಟ್ಟಿಕೊಂಡಿದೆ ಇದು ಕಾರ್ಮಿಕ ಜನದ ಅಥವಾ ಸಮಾಜ ಸ್ವಾಮ್ಯವಾದಿಗಳ ಪಕ್ಷ ಪೂರ್ವದಲ್ಲಿದ್ದ ಸಾಂಪ್ರದಾಯಿಕ ಅಥವಾ ಕನ್ಸರ್ವೇಟಿವ್ ಪಕ್ಷದಲ್ಲಿಯೂ ಲಿಬರಲ್ ಅಥವಾ ಸುಧಾರಕ ಪಕ್ಷದಲ್ಲಿಯೂ ಎಲ್ಲ ಜನವರ್ಗಗಳು ಇದ್ದವು ಶ್ರೀಮಂತರು ಸಾಮಾನ್ಯರು ಕಾರ್ಖಾನೆ ಮಾಲೀಕರು ಜೀತಗಾರರು ಈ ನಾನಾ ಜನವರ್ಗ ಆ ಹಳೆಯ ಎರಡು ರಾಜಕೀಯ ಪಕ್ಷಿ ಪಕ್ಷಗಳಲ್ಲಿಯೂ ಇದ್ದರು ಈಗ ಹೊಸದಾಗಿರುವ ಕಾರ್ಮಿಕ ಪಕ್ಷವಾದರೂ ಕೇವಲ ಜೀತಗಾರರ ಗುಂಪು ಮಾಲೀಕ ವರ್ಗಕ್ಕೆ ಪ್ರತಿಪಕ್ಷಿಯಾಗಿ ಹುಟ್ಟಿದ್ದು ವೈಷಮ್ಯವೇ ಅದರ ತಳಹದಿ ಹೀಗೆ ಇಂಗ್ಲೆಂಡಿನ ರಾಜಕೀಯ ಈಗ ಹದಗೆಡುತ್ತಿದೆ ಇಂಥದ್ದನ್ನು ನಾವು ಅನುಕರಣ ಮಾಡಿರುವುದು ಕಸಬು ಇನ್ನು ಮುಂದೆ ನಮ್ಮ ರಾಜಕೀಯದಲ್ಲಿ ಒಟ್ಟು ಜನತೆಯ ದೃಷ್ಟಿ ಹಿಂದೆ ಬಿದ್ದು ಏಕಪಕ್ಷ ದೃಷ್ಟಿ ಪ್ರಬಲಿಸುವುದು ಹೆಚ್ಚು ಸಂಭವ ಇನ್ನು ರಾಜಕೀಯವೆಂದರೆ ಅಧಿಕಾರಾಕಾಂಕ್ಷೆ ಅದಕ್ಕಾಗಿ ಗುಂಪುಗಳು ಗುಂಪುಗಳನ್ನು ನಡೆಸುವುದಕ್ಕಾಗಿ ನಾಯಕರು ಆ ನಾಯಕರನ್ನು ಸುತ್ತುಗಟ್ಟಿ ಅನುಯಾಯಿಗಳು ಹೀಗೆ ರಾಜಕೀಯವು ಒಂದು ಕಸವಾಗಿ ಬೆಳೆಯುತ್ತಿದೆ ದಿನ ಒಂದು ಹೊಸ ಎಬ್ಬಿಸುವುದು ಜನದ ಗಮನವನ್ನು ತಮ್ಮ ಕಡೆಗೆಳೆದುಕೊಳ್ಳುವುದು ತಮ್ಮ ತಮ್ಮ ಪಾರ್ಟಿಯನ್ನು ಬೆಳೆಸಿಕೊಳ್ಳುವುದು ಪಾರ್ಟಿ ಬಲಪಟ್ಟಂತೆ ಓಟು ಓಟು ಹೆಚ್ಚಿದಂತೆ ಅಧಿಕಾರ ಪ್ರಾಪ್ತಿ ಓಟೆ ರಾಜಕೀಯದ ಕೇಂದ್ರ ಪಕ್ಷ ಘಟನೆಯೇ ಅದಕ್ಕೆ ದಾರಿ ರಂಧ್ರಾನ್ವೇಷಣೆಯೇ ಪಕ್ಷದ ಜಯೋಪಾಯ ಆದ್ದರಿಂದ ದಿನ ದಿನವೂ ಹೊಸ ಹೊಸ ರಂಪ ಹೊಸ ಹೊಸ ರಗಳೇ ಹೊಸ ಹೊಸ ಗುಲ್ಲು ಹೀಗೆ ರಾಜಕೀಯವೇ ಎಲ್ಲ ಜನಕ್ಕೂ ಒಟ್ಟು ದಿವಸದ ಉದ್ಯೋಗ ಬೆಳಗಾದ ಕೂಡಲೇ ಯಾವ ಯಾವ ವರ್ತಮಾನ ಪತ್ರಿಕೆಯಲ್ಲಿ ಏನೇನು ಸುದ್ದಿ ಎಲ್ಲೆಲ್ಲಿ ಏನೇನು ಗದ್ದಲ ಎಂದು ನೋಡಿ ತಿಳಿದುಕೊಳ್ಳುವುದು ಮಧ್ಯಾಹ್ನ ಆ ಸುಬಿ ಸುದ್ದಿಯ ತಪಶೀಲು ವಿಚಾರಣೆ ಅದರ ಪೂರ್ವಾಪರ ವಿಚಾರ ಸಂಜೆ ಸಭೆ ಭಾಷಣ ಮಾಡುವುದು ಅಥವಾ ಕೇಳುವುದು ಮತ್ತೆ ಬೆಳಗಾಗ ಕಾರ್ಯಕ್ರಮ ಮುಂಬರಿಸಬೇಕಾದದ್ದು ಹೀಗೆ ವಾರದಿಂದ ವಾರಕ್ಕೆ ತಿಂಗಳಿಂದ ತಿಂಗಳಿಗೆ ವರ್ಷದಿಂದ ವರ್ಷಕ್ಕೆ ವರ್ಷದ ಮುನ್ನೂರ ಅರವತ್ತ್ಮೂರು ರಾಜಕೀಯಕ್ಕೆ ಸ್ವಂತಕ್ಕೆ ಸ್ವಂತಕ್ಕೆ ಬಿಡುವಿಲ್ಲ ನಮ್ಮ ಜನ ಇಷ್ಟು ಒತ್ತಡವನ್ನು ತಡೆದರೆ ಇಷ್ಟು ಅವಶ್ಯವೇ ನಮ್ಮ ಜನಕ್ಕೆ ಇಹ ಜೀವನವು ಮನುಷ್ಯ ಜೀವನದ ಒಂದು ಭಾಗ ಮಾತ್ರ ಇಹ ಜೀವನದಲ್ಲಿ ರಾಜಕೀಯ ಒಂದು ಭಾಗ ಮಾತ್ರ ನಮ್ಮ ಜೀವನಕ್ಕಾಗಿ ರಾಜಕೀಯವೇ ಹೊರತು ರಾಜಕೀಯಕ್ಕಾಗಿ ಜೀವನವಲ್ಲ ನಮ್ಮ ಜನರು ರಾಜಕೀಯದಿಂದ ಅಪೇಕ್ಷಿಸುವುದು ಸ್ವಲ್ಪವನ್ನ ಬಹುವನ್ನಲ್ಲ ಆ ಸ್ವಲ್ಪಕ್ಕೆ ಎಷ್ಟು ಮಟ್ಟಿನ ರಾಜಕೀಯ ಅವಶ್ಯವೋ ಅಷ್ಟು ಮಾತ್ರವಿರಬೇಕು ರಾಜ್ಯದ ಹಗರಣ ಅಷ್ಟಕ್ಕಿಂತ ಹೆಚ್ಚು ಕೂಡದು ಪ್ರಜಾವಿಹಿತ ರಾಜ್ಯ ನಮ್ಮ ರಾಜ್ಯವು ನಮ್ಮ ಜೀವಿತ ಅನುಗುಣವಾಗಿರಬೇಕು ನಮ್ಮ ಜೀವನವು ದೇಹದ ಜೀವನ ಮಾತ್ರವಲ್ಲ ನಮಗೆ ಅಂತರಂಗ ಜೀವನವೂ ಆಧ್ಯಾತ್ಮ ಧರ್ಮ ಜೀವ ಮೈತ್ರಿ ಸಂಗೀತ ಸಾಹಿತ್ಯ ಕಲೆಗಳು ಇವೆಲ್ಲ ಉತ್ತಮ ಜೀವಿತದ ಧ್ಯೇಯಗಳು ರಾಜಕೀಯದ ಅವಾಂತರವು ಈ ಧ್ಯೇಯಗಳಿಗೆ ಹಾನಿ ತರುವಷ್ಟಾಗಬಾರದು ಓಟಿನ ರಾಜಕೀಯವು ಮನಸ್ಸನ್ನು ಕಲಕ್ಕಿ ದ್ವೇಷಾಸೂಯಗಳ ಬೀಜವನ್ನು ಬಿತ್ತಬಲ್ಲದು ಆದ್ದರಿಂದ ಪ್ರಜಾ ರಾಜಕೀಯದ ವಿಷಯದಲ್ಲಿ ಸದಸದ್ವಿವೇಕಿಗಳು ಜಾಗರೂಕರಾಗಿರಬೇಕು ಪ್ರಜೆಯ ಅಖಂಡ ಭಾವನೆಯೇ ರಾಜ್ಯ ಸಂಸ್ಥೆಯ ತಳಹದಿ ಪಕ್ಷ ಪರ್ಯಾಯ ಪದ್ಧತಿ ಪ್ರಜೆಯನ್ನೊಡೆದು ನಿತ್ಯ ಕಲಹಕ್ಕೆ ದಾರಿ ಮಾಡುತ್ತದೆ ಈ ನಿತ್ಯ ಕ್ಷೋಭೆಯಿಂದ ಬದುಕಬೇಕಾದದ್ದು ಇಂದಿನ ಬದಲಾ ಬದಲಿಯ ಸರಕಾರ ಅಬ್ಬರ ದೊಂಬಿ ಕೂಗು ಅನ್ಯೋನ್ಯ ದೋಷಾರೋಪಣೆ ಸ್ವಪಕ್ಷ ವಿಕತ್ತನೆ ಇವು ಈ ಸರಕಾರದ ನಿತ್ಯ ಜೀವನ ಇಂಥ ನಿತ್ಯ ಪ್ರಜಾ ಪ್ರಜಾಸಂಕ್ಷೋಭೆ ಇಲ್ಲದೆ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ಕೊಡುತ್ತಿದ್ದ ಸರಕಾರ ಹಿಂದಿನ ಮೈಸೂರು ಸರಕಾರ ಪ್ರಜೆ ಮನಸ್ಸು ಆಲೋಚಿಸಬೇಕು ಚರ್ಚಿಸಬೇಕು ಸ್ವತಂತ್ರ ಅಭಿಪ್ರಾಯ ಹೇಳಬೇಕು ಆದರೆ ಪಕ್ಷೋದ್ವೇಗವಿಲ್ಲದೆ ಪಕ್ಷ ಕೃತ್ರಿಮವಿಲ್ಲದೆ ಹೇಳಬೇಕು ಇಂಥ ಪ್ರಜಾ ವಿಹಿತ ರಾಜ್ಯ ನಮಗೆ ಬೇಕಾದದ್ದು ಆಡಳಿತ ಅನುಭವ ಸಾವಿರದ ರವರೆಗಿನ ಹತ್ತು ಮಂದಿ ದಿವಾನರುಗಳ ವಿಷಯದಲ್ಲಿ ನಾವು ಮೊದಲು ಗಮನಿಸಬೇಕಾದದ್ದು ಅವರೆಲ್ಲ ಆಡಳಿತದ ವಾತಾವರಣದಲ್ಲಿ ಬೆಳೆದು ಅಳಗಿದ್ದವರೆಂಬ ಸಂಗತಿ ವಿಶ್ವೇಶ್ವರ್ಯನವರು ಸಿವಿಲ್ ಸರ್ವೀಸಿಗೆ ಸೇರಿದವರಾದರೂ ಸರಕಾರಿ ಆಡಳಿತದ ಅನುಭವವನ್ನು ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಪಡೆದಿದ್ದವರು ಮಿರ್ಜಾ ಸಾಹೇಬರು ಹುಜೂರು ಕಚೇರಿಯಲ್ಲಿ ಪಳಗಿದ್ದವರು ಆಡಳಿತವೆಂದರೆ ಸರಕಾರದಲ್ಲಿ ಅಧಿಕಾರಸ್ಥಾನದಿಂದ ಕಾರ್ಯನಿರ್ವಾಹ ಮಾಡುವುದು ಆಡಳಿತಗಾರನಲ್ಲಿರಬೇಕಾದ ಯೋಗ್ಯತೆ ಮುಖ್ಯವಾಗಿ ಎರಡಂಶಗುಳ್ಳು ವಿಧಿನಿಯಮಗಳ ಕಾರಣಸಹಿತವಾದ ತಿಳುವಳಿಕೆ ಎರಡು ಮನುಷ್ಯ ಸ್ವಭಾವಾನುಭವಜನ್ಯವಾದ ಯೋಜನಾ ವಿಚಕ್ಷಣೆ ವಿಧಿನಿಯಮಗಳನ್ನು ಕೊಂಚ ಮಟ್ಟಿಗೆ ಪುಸ್ತಕದಿಂದ ತಿಳಿದುಕೊಳ್ಳಲಾಗುತ್ತದೆ ಉಳಿದದ್ದನ್ನು ಅಭ್ಯಾಸ ರೂಢಿಗಳಿಂದಲೇ ತಿಳಿದುಕೊಳ್ಳಬೇಕು ಸ್ವಭಾನುಭವವೆಂದರೆ ಎರಡು ಅಂಶ ತಾನು ತನ್ನ ಸಹೋದ್ಯೋಗಿ ಮೊದಲಾದ ಇತರರಿಗೆ ಹೊಂದಿಕೊಳ್ಳುವುದು ಎರಡು ಆ ಇತರರನ್ನು ತನ್ನ ಕಾರ್ಯಕ್ಕೆ ಹೊಂದಿಸಿಕೊಳ್ಳುವುದು ಈ ಎರಡು ಬಗೆಯ ಹೊಂದಿಕೆ ಅನುಭವದಿಂದಲೇ ಬರತಕ್ಕದ್ದು ಕೆಲವ ಮಾರಿಂದೇ ಕಂಡು ಎಂಬುದು ಈ ಬಹುಕಾಲದ ಅಭ್ಯಾಸ ರೂಢಿ ಅನುಭವ ಬಳಗಿಕೆ ಇದೇ ವಾತಾವರಣ ಆಡಳಿತಗಾರ ಆಡಳಿತಗಾರರ ಶಕ್ತಿ ಚತುರತೆಗಳು ಪಕ್ವಕ್ಕೆ ಬರುವುದು ವಾತಾವರಣ ಪ್ರಭಾವದಿಂದ ಈ ವಾತಾವರಣ ತಯಾರಿಯ ಬೆಲೆ ಇಂತಹದ್ದೆಂಬುದು ಕಳೆದ ಇಪ್ಪತ್ತು ವರ್ಷಗಳ ಮಿನಿಸ್ಟರುಗಳ ಕಾರ್ಯ ರೀತಿಯನ್ನು ಪರಿಶೀಲಿಸಿ ನೋಡಿದವರಿಗೆ ಗೊತ್ತಾಗಿರುತ್ತದೆ ಪಕ್ಷ ಕ್ರಮ ಇಂಡಿಯಾದಲ್ಲಿ ನಾವು ಈಗ ತಂದುಕೊಂಡಿರುವ ರಾಜ್ಯಕ್ರಮವನ್ನು ಡೆಮಾಕ್ರೆಸಿ ಪ್ರಜಾರಾಜ್ಯವೆಂದು ಕರೆಯುತ್ತೇವೆ ಪ್ರಜಾ ಪ್ರಜಾರಾಜ್ಯವೆಂಬುದು ಅನೇಕ ರಾಜ್ಯ ಕ್ರಮಗಳಿಗೆ ಬಳಸಬಹುದಾದ ಒಂದು ಸಾಮಾನ್ಯ ಪದ ವಿಚಾರ ಮಾಡಿ ನೋಡಿದರೆ ಎಲ್ಲ ರಾಜ್ಯಗಳು ಪ್ರಜಾರಾಜ್ಯಗಳೇ ಪ್ರಜೆ ಇಲ್ಲದೆ ರಾಜ್ಯವಿಲ್ಲ ಮತ್ತು ಪ್ರಜೆ ಅಂಗೀಕರಿಸದೆ ನಿರಾಕರಿಸಿದರೂ ರಾಜ್ಯವಿಲ್ಲ ಪ್ರಜಾರಾಜ್ಯವೆಂಬ ಹೆಸರಿನಿಂದ ಅದರ ಲಕ್ಷಣ ಸ್ಪಷ್ಟವಾಗಲಾರದು ಲಕ್ಷಣ ಸ್ಪಷ್ಟತೆಗೋಸ್ಕರ ಸಭಾ ಮೂಲಕ ಪ್ರಜಾರಾಜ್ಯ ಪಾರ್ಲಿಮೆಂಟರಿ ಡೆಮಾಕ್ರಸಿ ಎನ್ನುವುದುಂಟು ಸಭೆ ಎಂಬುದಾದರೂ ಬಹುಪಕ್ಷಾತ್ಮಕವಾದದ್ದು ಪ್ರಜಾಮಂಡರ ಮಂಡಲದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿರುವ ನಾನಾ ಪಂಗಡಗಳು ಗುಂಪುಗಳು ತಂಡಗಳು ಪಾರ್ಟಿಗಳು ಅದರಲ್ಲಿ ಸೇರಿರುತ್ತವೆ ಈ ಹತ್ತಾರು ಪಕ್ಷ ಕಕ್ಷಿಗಳ ಪೈಕಿ ಯಾವ ಪಕ್ಷದ ಜನ ಹೆಚ್ಚು ಸಂಖ್ಯೆಯದೋ ಆ ಪಕ್ಷವು ಸರಕಾರಕ್ಕೆ ಅಧಿಕಾರಿಯಾಗುತ್ತದೆ ಮಿತ್ರ ಪಕ್ಷಗಳು ಸರಕಾರದ ಹೊರಗಿದ್ದು ವಿರೋಧಿಸಿ ಕಾಲಕ್ರಮದಲ್ಲಿ ತಾವು ಮೆಜಾರಿಟಿಯಾಗಿ ಅಧಿಕಾರವನ್ನು ಆಕ್ರಮಿಸಲು ಕಾಯ್ದುಕೊಂಡಿರುತ್ತವೆ ಇಂತಹದ್ದನ್ನು ಸಿಸ್ಟಮ್ ಆಫ್ ಇನ್ಸ್ ಔಟ್ಸ್ ಒಳಗು ಹೊರಗುಗಳ ಪದ್ದತಿ ಬದಬದಲಾ ಬದಲಾ ಬದಲಿಯ ಪದ್ದತಿ ಎಂದು ಕರೆಯಬಹುದು ಈ ಪಕ್ಷ ಪರ್ಯಾಯ ಕ್ರಮವೇ ಜವಾಬ್ದಾರಿ ಸರ್ಕಾರದ ಕೇಂದ್ರ ಭಾಗ ಈ ಕ್ರಮ ನಮ್ಮ ದೇಶಕ್ಕೆ ಹೊಂದೀತೆ ಚಿಂತಿಸಿ ನೋಡೋಣ ಇಂಡಿಯಾ ದೇಶದ ರಾಜ್ಯ ವ್ಯವಸ್ಥೆಯು ಏಕ ಅನೇಕಗಳ ಸಂಘಟನೆಯಾಗಿರುವುದು ಯುಕ್ತವಾಗಿದೆ ದೇಶದ ಭೂ ವಿಸ್ತಾರ ಪ್ರಜಾಬಾಹುಳ ನಾನಾ ಪ್ರಾಂತ್ಯಗಳ ಭೂಗುಣ ವಿವಿಧತೆ ವಾಯುಗುಣ ವಿವಿಧತೆ ಜನರ ಸಾಮಾಜಿಕ ವೈಶಿಷ್ಟ್ಯಗಳು ಆಡಳಿತದ ಸಂಸ್ಥೆ ಸಂಪ್ರದಾಯಗಳ ಬೆದಗಳು ಈ ಸಂದರ್ಭಗಳಿಂದ ಸಮಷ್ಟಿ ಸರಕಾರವು ಏಕಾಏಕವಾಗಿಯೂ ಅದರ ಒಳಗಡೆ ಪ್ರಾದೇಶಿಕ ಸರಕಾರಗಳು ಅನೇಕವಾಗಿಯೂ ಇರುವುದು ಅನಿವಾರ್ಯವಾಗಿದೆ ದೇಶದ ಸಂರಕ್ಷಣೆ ವಿದೇಶ ವ್ಯವಹಾರ ಜನಪದ ಭಾವದ ಐಕಮತ್ಯ ಇಂತ ಸರ್ವ ಭಾರತದ ವಿಚಾರಗಳಲ್ಲಿ ಸಮಷ್ಟಿ ಸರಕಾರವು ಮುಖ್ಯವಾಗಿದ್ದುಕೊಂಡು ಪ್ರಾದೇಶಿಕ ಸರಕಾರಗಳ ಸಹಕಾರದೊಡನೆ ಕೆಲಸ ಮಾಡಬೇಕು ಆಯಾ ಪ್ರದೇಶದ ಯೋಗಕ್ಷೇಮ ಕ್ಷೇತ್ರಗಳಲ್ಲಿ ಅಲ್ಲಲ್ಲಿಯ ಪ್ರಾದೇಶಿಕ ಸರಕಾರ ಕೆಲಸ ಮಾಡಬೇಕು ಹೀಗೆ ಎರಡಂತಸ್ತಿನ ಯೋಜನೆ ನಮ್ಮ ದೇಶಕ್ಕೆ ದಾಗಿದೆ. ಪ್ರಾದೇಶಿಕ ವ್ಯವಸ್ಥೆ ಬ್ರಿಟಿಷರ ಕಾಲದಲ್ಲಿ ಸುಮಾರು ನೂರು ವರ್ಷ ಕಾಲ ಇದ್ದದ್ದು ಅಂಥ ಎರಡಂತಸ್ತಿನ ಏರ್ಪಾಟು ಅದು ಹೊಂದಿಕೊಂಡು ಕೆಲಸ ಮಾಡಿ ಸಾರ್ಥಕಪಟ್ಟದ್ದು ನಮ್ಮ ಅನುಭವದಲ್ಲಿದೆ ಈಗ ಇಲ್ಲಿ ನಾವು ಸಮಗ್ರ ಭಾರತದ ರಾಜ್ಯ ಘಟನೆಯನ್ನು ಆಲೋಚಿಸುತ್ತಿಲ್ಲ ನಮಗಿಲ್ಲಿ ಪ್ರಸಕ್ತವಾದದ್ದು ಪ್ರಾದೇಶಿಕ ರಾಜ್ಯದ ವ್ಯವಸ್ಥೆ ಹಳೆಯ ಮೈಸೂರಿನದು ಅಂತಹದ್ದು ಹಳೆಯ ಮೈಸೂರಿನ ಅರವತ್ತು ವರ್ಷಗಳ ಚರಿತ್ರೆಯ ಅನುಭವದಿಂದ ಹೊರಡುವ ಪಾಠಾಂಶಗಳನ್ನು ಹೀಗೆ ಸಂಗ್ರಹಿಸಿ ಹೇಳಬಹುದೆಂದು ತೋರುತ್ತದೆ ಪ್ರದೇಶ ರಾಜ್ಯದ ವಿಸ್ತಾರವು ಆಡಳಿತಕ್ಕೆ ಸುಲಭವಾಗುವಷ್ಟು ಪರಿಮಿತವಾಗಿರಬೇಕು ಒಂದು ಕುಟುಂಬದ ಮಾತು ಹೀಗೆಯೇ ಕುಟುಂಬದ ಜನಸಂಖ್ಯೆ ಎಷ್ಟಿದ್ದರೆ ಸರಿ ಎಂಬುದು ಅನುಭವದಿಂದ ಗೊತ್ತಾಗುತ್ತದೆ ರಾಜ್ಯಕ್ಕೂ ಹಾಗೆ ಪ್ರದೇಶ ಮಿತಿ ಸಂಖ್ಯಾ ಮಿತಿಗಳಿರಬೇಕು ಈ ಮಿತಿ ಅನುಭವದಿಂದ ಗೊತ್ತಾಗುತ್ತದೆ ಆ ಮಿತಿಯನ್ನು ಮೀರಿದಾಗ ಆಡಳಿತ ಕಷ್ಟವಾಗುತ್ತದೆ ಆ ಮಿತಿಗಿಂತ ಕಡಿಮೆಯಾದಾಗ ಆದಾಯ ವ್ಯಯಗಳ ಹೊಂದಾಣಿಕೆ ಕಷ್ಟವಾಗುತ್ತದೆ ಸಾಮಾನ್ಯವಾಗಿ ರಾಜ್ಯದ ಗಡಿಸೀಮೆಗಳು ಕೇಂದ್ರ ಸ್ಥಾನದಿಂದ ಒಂದು ದಿವಸದ ಪ್ರಯಾಣಕ್ಕೆ ಸಿಕ್ಕುವಂತಿರಬೇಕು ಆಡಳಿತಗಾರನ ತೋಳು ಗಡಿಮೇರಿಯನ್ನು ದಿನೇ ದಿನೇ ಮುಟ್ಟುವಂತಿರಬೇಕು ಹಳೆಯ ಮೈಸೂರಿನಲ್ಲಿ ಆ ಅನುಕೂಲತೆ ಇತ್ತು ಜನರ ಅನ್ಯೋನ್ಯತೆ ರಾಜ್ಯದ ನಾನಾ ಜಿಲ್ಲೆ ನಾನಾ ತಾಲೂಕುಗಳ ಜನರಲ್ಲಿ ಇವರು ನಮ್ಮವರು ಇವರೆಲ್ಲ ನಮ್ಮ ಜನ ಎಂಬ ಮಮತೆ ಬಹುಕಾಲದ ಅಭ್ಯಾಸದಿಂದ ಬೆಳೆದದ್ದಾಗಿರಬೇಕು ಇಂಥ ಆತ್ಮೀಯ ಭಾವನೆ ಎಷ್ಟೋ ಬೇರೆ ಬೇರೆ ಕಾರಣಗಳಿಂದ ಹುಟ್ಟುತ್ತದೆ ಮತ ಜಾತಿ ಭಾಷೆ ಕಸಬು ವ್ಯಾಪಾರ ಇವೆಲ್ಲ ಅಭಿಮಾನ ಕಾರಣಗಳೇ ಆದರೆ ಅವುಗಳಿಗಿಂತ ಬೇರೆಯಾದ ಕಾರಣವೂ ಉಂಟು ಅದು ಮಾನವ ಸಹಜವಾದ ಸ್ನೇಹ ಸೌಜನ್ಯಗಳು ಈ ಸರ್ವ ಸಾಮಾನ್ಯವಾದ ಸ್ನೇಹ ಸೌಜನ್ಯಗಳ ಒಂದು ರೂಪವೇ ರಾಷ್ಟ್ರಕಾಭಿಮಾನ ಅದೇ ಸಿಟಿಸನ್ಶಿಪ್ ಇದು ಕಾನೂನು ಕಾಯ್ದೆಗಳಿಂದ ಉಂಟಾದದಾಗದೆ ನೈಜವಾಗಿ ಬೆಳೆದು ಬಂದಿರಬೇಕು ಜನದಲ್ಲಿ ಈ ರಾಷ್ಟ್ರಕಾಭಿಮಾನದ ಐಕಮತ್ಯ ಬಲವಾಗಿದ್ದರೆ ಆಗ ಸರಕಾರದ ಕೆಲಸ ಸುಲಭವಾಗುತ್ತದೆ ಆಗ ಜನದ ಮನಸ್ಸು ಒಮ್ಮುಖವಾಗುತ್ತದೆ ಅದರೊಡನೆ ಸರಕಾರ ಒಪ್ಪಂದಕ್ಕೆ ಬರುವುದು ಬೇಗ ಸಾಧ್ಯವಾಗುತ್ತದೆ ರಾಜ್ಯದ ಮುಖ್ಯಸ್ಥ ಹಿಂದಿನ ರಾಜರ ಸ್ಥಾನದಲ್ಲಿ ಇಂದಿನ ಗವರ್ನರ್ ಮುಂದೆಯೂ ಗವರ್ನರ್ ಅಥವಾ ರಾಜಪ್ರಮುಖ ಎಂಬ ಅಧಿಕಾರಿ ಇರಬೇಕಾದದ್ದು ಆತನನ್ನು ಸಮಗ್ರ ಭಾರತ ಸರಕಾರದ ಅಧ್ಯಕ್ಷರು ನಿಯಮಿಸಬೇಕಾದದ್ದು ಗವರ್ನರ್ ಪದವಿಗೆ ಎಂಥವರನ್ನು ಆರಿಸಿ ನೇಮಕ ಮಾಡಬೇಕೆಂಬ ಬಗೆ ಈಗ ತಕ್ಕಷ್ಟು ನಿಯಮಗಳಿರುವಂತಿಲ್ಲ ತಕ್ಕ ನಿಯಮಗಳಾಗಬೇಕು ಗವರ್ನರು ಸಮಗ್ರ ಭಾರತ ಸರ್ಕಾರದ ಪ್ರತಿನಿಧಿಯಾಗಿ ರಾಷ್ಟ್ರಾಧ್ಯಕ್ಷರ ಅಧೀನದಲ್ಲಿರಬೇಕು ಮತ್ತು ಆ ಗವರ್ನರಿಗೆ ರಾಜ್ಯದ ಮಂತ್ರಿ ಸಂಪುಟ ವಿಧೇಯವಾಗಿರಬೇಕು ಮುಖ್ಯವಾಗಿ ಆತನು ಮುಖ್ಯಮಂತ್ರಿಗೆ ತಿಳಿವಳಿಕೆ ಕೊಡುವುದಕ್ಕೂ ಎಚ್ಚರ ಕೊಡುವುದಕ್ಕೂ ಆತುರವನ್ನು ತಡೆದು ಪುನರ್ ವಿಮರ್ಶೆ ಮಾಡಿಸುವುದಕ್ಕೂ ಸಮರ್ಥನಾಗಿರಬೇಕು ಆತನ ಅಧಿಕಾರ ವ್ಯಾಪ್ತಿಯು ಸಂದಿಗ್ಧವಾಗದೇ ಇರಬೇಕು ಮಂತ್ರಿ ಸಂಪುಟ ಮಂತ್ರಿಗಳ ಸಂಖ್ಯೆ ಐದು ಅವರಲ್ಲಿ ಇಬ್ಬರು ಪ್ರಜಾಸಭೆಯಿಂದ ಆರಿಸಿ ಬಂದವರು ಇಬ್ಬರು ಆಡಳಿತ ವರ್ಗದಿಂದ ಬಂದವರು ಒಬ್ಬರು ಗವರ್ನರ್ ಇಂದ ಈ ಐದು ಮಂದಿ ತಮ್ಮಲ್ಲೊಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರಿಸತಕ್ಕದ್ದು ಆತನನ್ನು ಗೌರ್ನರು ಮುಖ್ಯಮಂತ್ರಿ ಪದವಿಗೆ ನಿಯಮಿಸುವವನು ಈ ಏರ್ಪಾಟಿನಲ್ಲಿ ಪಕ್ಷ ಪ್ರತಿಪಕ್ಷಗಳ ಪ್ರವೇಶವಿಲ್ಲ ಮಂತ್ರಿಗಳು ಗವರ್ನರಿಗೆ ಜವಾಬ್ದಾರರು ಗವರ್ನರರು ಭಾರತಾಧ್ಯಕ್ಷರಿಗೆ ಜವಾಬ್ದಾರರು ಇಲ್ಲಿ ಜವಾಬ್ದಾರಿ ಎಂದರೆ ದಂಡನಾರ್ಹತೆ ಅಧಿಕಾರಚ್ಯುತಿಗೆ ಸಿದ್ಧನಾಗಿರುವುದು ಇಷ್ಟು ಮಂತ್ರಿಯು ಸ್ವತಂತ್ರ ವಿಚಾರದಿಂದ ಕೆಲಸ ಮಾಡಬೇಕಾದವನು ಅವನು ಕಾಟ ಫೋಟ ಮಲ್ಲರಿಗೆ ಹೆದರಿಕೊಂಡಿರುವುದು ಪ್ರಜೆಗೆ ಹಾನಿ ಒಂದು ಸಾರಿ ನಿಯಮಿತ ನಿಯಮಿತನಾದಾತನು ಮೂರು ವರ್ಷ ಕಾಲ ಅಧಿಕಾರದಲ್ಲಿರತಕ್ಕದ್ದು ಪ್ರಜಾಪ್ರತಿನಿಧಿ ಸಭೆ ಮೊದಲು ಆಗಬೇಕಾದ ಸುಧಾರಣೆಗಳು ಎರಡು ಮೆಂಬರು ಒಂದು ಜೀವನೋಪಾಯವಾಗಬಾರದು ಸಂಬಳ ಭತ್ಯಗಳ ದರ ಇಳಿಯಬೇಕು ಕೊಂಚ ಮಟ್ಟಿಗೆ ನಷ್ಟವನ್ನು ಸಹಿಸಿಕೊಂಡು ದೇಶಸೇವೆಗೆ ಸೇವೆಗೆ ಬರಲು ಯಾರಿಗೆ ಅನುಕೂಲತೆಯಿಲ್ಲವೋ ಅಂತವರು ಬೇರೆ ರೀತಿಯಿಂದ ಆ ಅನುಕೂಲತೆಯನ್ನು ಸಂಪಾದಿಸಿಕೊಂಡು ಆಮೇಲೆ ರಾಜಕೀಯಕ್ಕೆ ಬರಬಹುದು ಮಂತ್ರಿಮಂಡಲವನ್ನು ಕದಲಿಸಿಯೇನು ಉರುಳಿಸಿಯೇನು ಎಂದು ಹೆದರಿಸಿ ಸ್ವಕಾರ್ಯ ಮಾಡಿಸಿಕೊಳ್ಳುವ ಅವಕಾಶ ತಪ್ಪಬೇಕು ಸಭಾ ಕರ್ತವ್ಯ ಪ್ರಜಾಪ್ರತಿನಿಧಿ ಸಭೆ ಮಾಡಬೇಕಾದ ಕೆಲಸ ಮುಖ್ಯವಾಗಿ ಯಾವುದಾದರೊಂದು ರಾಜ್ಯ ಕಾರ್ಯದ ಉಪಕ್ರಮವಲ್ಲ ಅದು ಅನುಮೋದನೆ ಅಥವಾ ತಿರಸ್ಕರಣೆ ಉಪಕ್ರಮವು ಮಂತ್ರಿ ಸಂಪುಟದ ಕರ್ತವ್ಯ ಮಂತ್ರಿ ಸಂಪುಟವು ಸೂಚಿಸಿದ್ದನ್ನು ಪರೀಕ್ಷಿಸುವುದು ತಿದ್ದಿಕೆ ಸೂಚಿಸುವುದು ಒಪ್ಪಿಗೆ ಕೊಡುವುದು ಇದು ಸಭೆಯಿಂದ ಆಗಬೇಕಾದ ರಾಜ್ಯಸಭೆ ಮಂತ್ರಿಗಳ ಸೂಚನೆ ಆಯುಕ್ತವಾಗಿದ್ದಲ್ಲಿ ಅದನ್ನು ತಳ್ಳಿ ತಳ್ಳಿಹಾಕುವುದು ಸರಿ ಈ ಕಾರ್ಯಕ್ರಮದ ಅಂಗವಾಗಿ ಆಡಳಿತವನ್ನು ತನಿಖೆಗೆ ಒಳಪಡಿಸುವುದು ಸಭೆಯ ಕಾರ್ಯವಾಗುತ್ತದೆ ಹೀಗೆ ಸರಕಾರದ ವಿಮರ್ಶೆ ಮತ್ತು ಸರಕಾರದ ವಿಷಯದಲ್ಲಿ ಅಭಿಪ್ರಾಯ ಸೂಚನೆ ಇವೆರಡೂ ಪ್ರಜಾಂಗಕ್ಕೆ ನ್ಯಾಯವಾಗಿ ಸಲ್ಲುವ ಅಧಿಕಾರಗಳು ಬಹುಮತ ಮೆಜಾರಿಟಿ ಸಭೆಯ ವಿಷಯ ನಿರ್ಧಾರವು ಬಹುಮತದಿಂದ ಆಗತಕ್ಕದ್ದೆಂಬುದು ಸರಿ ಆದರೆ ಬಹುಮತದ ಪ್ರಮಾಣ ಹೇಗಿರಬೇಕು ನೂರರಲ್ಲಿ ಐವತ್ತೊಂದು ಒಂದು ಕಡೆ ನಲವತ್ತೊಂಬತ್ತು ಒಂದು ಕಡೆ ಆಗಿರುವ ಸಂದರ್ಭದಲ್ಲಿ ಐವತ್ತೊಂದರ ತೀರ್ಮಾನವೇ ಕಾರ್ ಸಭೆಯ ಇಬ್ಬರು ದೇಶಕ್ಕೆ ಬಹು ಅಥವಾ ಅಧಿಕ ಆಗುತ್ತಾರೆ ಆಗುತ್ತೆಂಬುದು ಸಂದೇಹದ ಮಾತು ಆ ಇಬ್ಬರು ಎಂಥವರೋ ಗೊತ್ತು ಮಾಡುವುದು ಹೇಗೆ ಆದದ್ದರಿಂದ ಬಹುಮತವು ನಿರ್ಧಾರವಾಗಬೇಕಾದರೆ ಮೂರರಲ್ಲಿ ಎರಡರಷ್ಟಾದರೂ ಇರಬೇಕು ಇಷ್ಟಕ್ಕಿಂತ ಕಡಿಮೆಯಾದ ಅಧಿಕ ಪಕ್ಷದ ನಿರ್ಣಯವನ್ನು ಮಂತ್ರಿ ಸಂಪುಟದ ಐಚ್ಛಿಕ ನಿರ್ಣಯಕ್ಕೆ ಬಿಡಬಹುದು ವಿಷಯವು ತುರ್ತಿನ ಸ್ವಭಾವದ್ದಾದರೆ ಮಂತ್ರಿಗಳು ಆ ನಿರ್ಣಯವನ್ನು ಆಧಾರವಾಗಿರಿಸಿಕೊಂಡು ತುರ್ತು ಕೆಲಸ ನಡೆಸಬಹುದು ಅಥವಾ ಮತ್ತೊಂದು ಸಾರಿ ಅದೇ ವಿಷಯವನ್ನು ಸಭೆಯ ಪರ್ಯಾಯ ಪರ್ಯಾಲೋಚನೆಗೆ ತರಬಹುದು ಈ ಏರ್ಪಾಟಿನಲ್ಲಿ ಯಾವ ಆಲೋಚನೆಗೆ ಪ್ರಬಲವಾದ ಪ್ರತಿನಿಧಿ ಬಲವುಂಟೋ ಅದು ನಡೆಯುತ್ತದೆ ಯಾವುದಕ್ಕೆ ವಿರೋಧವೋ ಬಲವೋ ಅದು ಬಿದ್ದು ಹೋಗುತ್ತದೆ ಯಾವುದಕ್ಕೆ ಬಲವೋ ವಿರೋಧವೋ ಸುಮಾರು ಸುಮಾರಾಗಿರುತ್ತದೋ ಅದು ಜರೂರಿನಲ್ಲಿ ಜರೂರಿನದಲ್ಲದಿದ್ದರೆ ಇದ್ದಂತೆಯೇ ಉಳಿದುಕೊಳ್ಳುತ್ತದೆ ಉತ್ತರೋತ್ತರದ ನಿರ್ಧಾರಕ್ಕಾಗಿ ಸರಕಾರದ ನೀತಿ ಈ ವ್ಯವಸ್ಥೆಯಲ್ಲಿ ಸರಕಾರದ ಮುಖ್ಯ ಮುಖ್ಯ ಆಲೋಚನೆ ಸಂಕಲ್ಪಗಳು ಪ್ರಜಾ ಪ್ರಜಾಶೋಧನೆಗೆ ಒಳಪಟ್ಟಲ್ಲದೆ ಕಾರ್ಯರೂಪಕ್ಕೆ ಬಾರವು ಮಂತ್ರಿ ಸಂಪುಟದಲ್ಲಿ ಆಡಳಿತದ ಅನುಭವವು ಸಾರ್ವಜನಿಕ ದೃಷ್ಟಿಯು ಎರಡೂ ಮಿಳಿತವಾಗಿರುತ್ತವೆ ಮಂತ್ರಿಯು ಅಸರ್ ಅಸಮರ್ಥನೋ ಅಸಭ್ಯನೋ ಆಗಿ ಕಂಡುಬಂದಲ್ಲಿ ಗವರ್ನರು ಆತನನ್ನು ಕಳುಹಿಸಿ ಬೇರೆಯಾತನನ್ನು ಬರೆಮಾಡಿಕೊಳ್ಳಬಹುದು ಗವರ್ನರು ಅಧಿಕಾರಚ್ಯುತಿ ಮಾಡಿಸದಿದ್ದರೂ ಮೂರು ವರ್ಷದ ಅಥವಾ ನಾಲ್ಕರ ಅಥವಾ ಐದರ ಅವಧಿ ಮುಗಿದಾಗ ಬೇರೆ ನಿಯಾಮ ನಿಯಾಮಕಕ್ಕೆ ಅವಕಾಶವಿರುತ್ತದೆ ಗವರ್ನರು ಸಹ ರಾಷ್ಟ್ರಾಧ್ಯಕ್ಷರಿಗೆ ಅಧೀನಾಗಿರುತ್ತಾನೆ ಗವರ್ನರು ರಾಷ್ಟ್ರಾಧ್ಯಕ್ಷರೂ ಸಹ ಪ್ರಜಾಪ್ರತಿನಿಧಿ ಸಭೆಯ ಚರ್ಚೆ ನಿರ್ಣಯಗಳನ್ನು ಸಾರ್ವಜನಿಕ ಅಭಿಪ್ರಾಯವನ್ನು ಕಂಡುಕೊಳ್ಳುತ್ತಿರುತ್ತಾರೆ ಎಂಥ ರಾಜ್ಯ ವ್ಯವಸ್ಥೆಯಲ್ಲಿಯೂ ಯಾವುದೋ ಒಂದು ಅಧಿಕಾರ ಸಂಸ್ಥೆಯನ್ನು ಪರಮ ನಿರ್ಧಾರಕವೆಂದು ಅಂಗೀಕರಿಸಲೇಬೇಕಾಗಿದೆ ಮೇಲ್ಮೆಟ್ಟದಲ್ಲಿ ಯಾರನ್ನಾದರೊಬ್ಬರನ್ನು ನಂಬಬೇಕು ನಂಬದೇ ಗತ್ಯಂತರವಿಲ್ಲ ಒಂದು ಕಡೆಯ ಪ್ರತಿನಿಧಿ ಸಭೆ ಇನ್ನೊಂದು ಕಡೆಯ ಗವರ್ನರು ಅಥವಾ ರಾಷ್ಟ್ರಾಧ್ಯಕ್ಷ ಇವರಿಬ್ಬರು ಏಕಕಾಲದಲ್ಲಿ ಕೆಟ್ಟು ಆಗ ದೈವವೇ ವಿರೋಧಿ ಎಂದು ಭಾವಿಸಬೇಕಾದೀತು ಅಂಥ ವಿಷಯದಲ್ಲಿ ಯಾರು ಏನು ಮಾಡಲಾದಿತ್ತು. ಈ ಮೇಲಣ ಭಿನ್ನಗಳು ಕೇವಲ ಸೂಚನೆಗಳು ಸಿದ್ಧಾಂತಗಳಲ್ಲ ಈ ಸೂಚನೆಗಳು ವಿಚಾರ ವಿಮರ್ಶೆಗೆ ಪೀಠಿಗೆಯಾಗಬಹುದಾದವು ಅವು ಪುನಃ ಪುನರ್ವಿಚಾರ ಶೋಧನೆಯಿಂದ ಪರಿಷ್ಕಾರ ಪಡೆಯಬೇಕಾದುವು ನಮ್ಮ ದೇಶಕ್ಕೆ ಹೊಂದುವ ರಾಜ್ಯ ವ್ಯವಸ್ಥೆಯನ್ನು ನಾವು ಇನ್ನೂ ಕಂಡುಕೊಳ್ಳಬೇಕಾಗಿದೆ ಒಂದು ಸಾರಿ ಪ್ರಯತ್ನದಿಂದ ಅದನ್ನು ಸಮಗ್ರವಾಗಿ ಕಂಡುಕೊಳ್ಳುವುದು ಅಸಾಧ್ಯ ಅದು ಎಂಥವರಿಗೂ ಅಸಾಧ್ಯವೇ ಬಹುಜನರ ಬಹು ಅದು ಸಾಧ್ಯವಾಗತಕ್ಕದ್ದು ಮತ್ತು ಅದು ಸಾಧ್ಯವಾಗುವುದು ಕಿಂಚಿತ್ ಮಾತ್ರವೇ ಅಂದಂದಿನ ಅನುಭವದಿಂದ ಆಗಾಗ ನಡೆಯುವ ಪರೀಕ್ಷೆಯೇ ಪರಿಷ್ಕರಣೆಗೆ ದಾರಿ ಮತ್ತು ಪರಿಷ್ಕರಣೆ ಒಂದೇ ಸಾರಿ ಸಂಪೂರ್ಣವಾಗದು ನಮ್ಮ ಆರೋಗ ದೃಢಕಾಯತೆಗೆ ಹೇಗೆ ಋತುಗತಿಯನ್ನು ಅನುಸರಿಸಿ ಅನ್ನ ವಸ್ತ್ರಾದಿಗಳ ಬದಲಾವಣೆಯೋ ನಮ್ಮ ರಾಜ್ಯಾಂಗಕ್ಕೂ ಹಾಗೆ ಸಂದರ್ಭ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವಂತೆ ಬದಲಾವಣೆಯಾಗಬೇಕು ವಿಚಾರ ಪರಿಷ್ಕರಣೆಯೇ ಆರೋಗ್ಯಕ್ಕೆ ದಾರಿ ಕಾರ್ಯಕ್ಷೇತ್ರ ಸರಕಾರದ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಳ್ಳುತ್ತಾ ಹೋಗುವುದು ಈಗ ಎಲ್ಲ ರಾಜ್ಯಗಳಿಗೂ ಅಂಟಿರುವ ಉನ್ಮಾದದ ವ್ಯಾಧಿ ಪಕ್ಷ ರಾಜ್ಯದಲ್ಲಿ ಇದು ಅನಿವಾರ್ಯ ಅಣ್ಣಪ್ಪನ ಪಕ್ಷವು ಜನಕ್ಕೆ ಚಂದ್ರಮಂಡಲವನ್ನು ದೊರಕಿಸುವುದಾಗಿ ಚುನಾವಣೆಯ ಅವಸರದಲ್ಲಿ ವಾಗ್ದಾನ ಮಾಡುತ್ತದೆ ತಮ್ಮಯ್ಯನ ಪಕ್ಷವು ಅದೇನು ಮಹಾ ನಾನು ಎಲ್ಲ ಗ್ರಹಗಳನ್ನು ಒಟ್ಟಿಗೆ ಕಿತ್ತು ತರುತ್ತೇನೆ ನನಗೆ ಓಟು ಕೊಟ್ಟು ನೋಡಿ ಎನ್ನುತ್ತದೆ ಹೀಗೆ ಪೋಟಾಪೋಟಿ ನಡೆದು ಪಕ್ಷ ಪ್ರತಿಪಕ್ಷಗಳು ಹೆಚ್ಚು ಹೆಚ್ಚು ಭಾರ ಹೊತ್ತುಕೊಳ್ಳುತ್ತವೆ ಅದರಿಂದ ಸರಕಾರದ ಕಾರ್ಯಕ್ಷೇತ್ರ ಹೆಚ್ಚು ಹೆಚ್ಚು ವಿಸ್ತಾರವಾಗುತ್ತದೆ ಕೆರೆಯ ಅಂಗಳ ಹರಡಿದಷ್ಟು ನೀರಿನ ಆಳ ಕಡಿಮೆ ಎಂಬುದನ್ನು ಮಕ್ಕಳು ಕೂಡ ಬಲ್ಲರು ಸರಕಾರಕ್ಕಿರುವ ಶಕ್ತಿ ಸಂಪತ್ತುಗಳು ಎಷ್ಟೆಂದರೂ ಮಿತವಾದವೆ ಆದ್ದರಿಂದ ಆಡಳಿತದ ಹರವು ಹೆಚ್ಚಿದಷ್ಟು ಅದರ ಕೈಬಲ ಕುಗ್ಗುತ್ತದೆ ವಿಚಕ್ಷಣೆ ಇಳುತ್ತದೆ ತನಿಖೆಯು ಉಸ್ತುವಾರಿಯೂ ಕಡಿಮೆಯಾಗುತ್ತದೆ ಹತ್ತೋಟಿ ಕಷ್ಟವಾಗುತ್ತದೆ ಬೇಕೋ ಬಿಟ್ಟಿ ಹೆಚ್ಚಾಗ ಹೆಚ್ಚುತ್ತದೆ ಲಂಚ ಋಷಿವತ್ತು ಬೆಳೆಯುತ್ತದೆ ಕಪಿಟಿಗಳಿಗೂ ಬಾಯಬಡಿಕರಿಗೂ ಹೊಟ್ಟೆ ತುಂಬುತ್ತದೆ ಸರಕಾರದ ದಕ್ಷತೆ ನ್ಯೂನವಾಗುತ್ತದೆ ಜನರ ನೀತಿಯು ಹದಗೆಟ್ಟು ಹೋಗುತ್ತದೆ ಕಾಲಕ್ರಮದಲ್ಲಿ ರಾಜ್ಯದ ಸರ್ವಸ್ವವು ಕ್ಷೀಣಿಸುತ್ತದೆ ಸರಕಾರವು ಕಾರ್ಯಕ್ಷೇತ್ರವನ್ನು ಹಿಡಿತದಲ್ಲಿರಿಸಿಕೊಳ್ಳಬೇಕು ಸಾಮಾನ್ಯ ಜನದ ಶ್ರೀ ಸಾಮಾನ್ಯನ ನೆಹರು ಮಹಾಶಯನು ಪ್ರಶಂಸೆ ಮಾಡುತ್ತಿದ್ದ ಕಾಮನ್ ಮ್ಯಾನ್ ಎಂಬಾತನ ನೆಮ್ಮದಿಯು ಸರಕಾರದ ಗುರಿಯಾಗಿರುವ ಪಕ್ಷಕ್ಕೆ ಅದು ಮಂತ್ರಿಗಳಿಂದ ಯಾವ ಅತಿಸಾಹಸವನ್ನು ಬೇಡತಕ್ಕದ್ದಲ್ಲ ಅತಿಸಾಹಸ ಬೇಡವೆಂಬುದೇ ಜನಸಾಮಾನ್ಯನ ಬೇಡಿಕೆ ಕಾವೇರಿಯಲ್ಲಿ ನೀರಿಗೆ ಬದಲು ಹಾಲು ಹರಿಯಲಿ ಬೇಡುವುದಿಲ್ಲ ಬಾಬಾ ಬುಡನ್ಗಿರಿಗೆ ಶಾಲು ಹೊದಿಸಿರಿ ಎಂದು ಕೆಡುವುದಿಲ್ಲ ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಕೇಳಿಕೊಳ್ಳುತ್ತಿದ್ದಷ್ಟನ್ನೇ ಇಂದು ನಾವು ಬಿಡುವುದು ಕಾಲೇ ವಶತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾಹ ನಿಜವಾದ ಸ್ವಾತಂತ್ರ್ಯ ಮಳೆ ನಡೆಸುವುದು ಭಗವಂತನ ಆಮೇಲೆ ಬೇಕಾದದ್ದು ನೆಮ್ಮದಿ ಅದಕ್ಕಾಗಿ ರಾಜ್ಯದ ಸಹಾಯ ರಾಜ್ಯವು ದುಷ್ಟರನ್ನು ಪುಂಡರನ್ನು ಹದ್ದಿನಲ್ಲಿಟ್ಟು ಹದಿನಲ್ಲಿಟ್ಟರೆ ಸಾಕು ಅದೇ ಸ್ವಾತಂತ್ರ್ಯ ಸಂಪದ ಅಭಿವೃದ್ಧಿಯ ಹೆಸರಿನಲ್ಲಿಯೂ ಸಮಾಜ ಸ್ವಾಸ್ಥ್ಯದ ಹೆಸರಿನಲ್ಲಿಯೂ ಸರಕಾರವು ಹೊರಲಾರದ ಹೊರೆಯನ್ನು ತನ್ನ ತಲೆಯ ಮೇಲೆ ಹೊತ್ತು ಆ ಹೊರೆಯನ್ನು ಪ್ರಜಾಜನದ ತಲೆಯ ಮೇಲೆ ಹೊರಿಸುವುದು ಸ್ವಾತಂತ್ರ್ಯ ಪೋಷಣೆಯಲ್ಲ ಪ್ರಜೆಯ ನೈಜ ಶಕ್ತಿಯ ಸ್ವಾಭಾವಿಕ ವಿಕಾಸಕ್ಕೆ ದೊರೆಯುವ ಅವಕಾಶವೇ ನಿಜವಾದ ಸ್ವಾತಂತ್ರ್ಯ ಪ್ರಜಾಜನದ ನೈಜಶಕ್ತಿಗಳ ಸ್ವತೋವಿಕಾಸಕ್ಕಾಗಿ ಅವರ ಅನಿರ್ಬಂಧದ ಸ್ವಪ್ರಯತ್ನಾಭಿವೃದ್ಧಿಗಾಗಿ ಸರಕಾರವು ಬಿಟ್ಟುಕೊಡುವ ಅವಕಾಶ ಸೌಲಭ್ಯವೇ ನಿಜವಾದ ಪ್ರಜಾಸ್ವಾತಂತ್ರ್ಯ ಸಂಪತ್ ಪ್ರಯತ್ನ ಹಾಗಾದರೆ ಸಂಪತ್ ಸಮೃದ್ಧಿ ಬೇಡವೇ ಬೇಡವೆಂದವರು ಯಾರು ಸಂಪತ್ ಸಮೃದ್ಧಿಯು ಸಮಾಜ ಸ್ವಾಸ್ಥ್ಯವೂ ಬೇಕು ಆದರೆ ಅದು ಪ್ರಜಾಜನದ ಕಾರ್ಯ ಅವರ ಸ್ವಪ್ರಯತ್ನದಿಂದ ಅವು ಎಷ್ಟು ಮಾತ್ರ ಸಾಧ್ಯವೋ ಅಷ್ಟು ಮಾತ್ರ ಸಾಕು ಜನರಲ್ಲಿ ಸ್ವಪ್ರಯತ್ನವು ಪ್ರಾರಂಭವಾದರೆ ತಾನಾಗಿ ಬೆಳೆಯುತ್ತಾ ಹೋಗುತ್ತದೆ ಜನ ಸರಕಾರವನ್ನು ಬೇಡಿದಾಗ ಸರಕಾರವು ಸಹಾಯ ಕೊಡಲಿ ಆದರೆ ಸರಕಾರವು ತಾನೇ ಸಂಪದ್ ಸಮಾಜ ವಿಚಾರಗಳಿಗೆ ಕೈ ಹಾಕಿದಾಗ ಅದರ ಉದ್ದೇಶವು ಭಂಗವಾಗುವುದು ಮಾತ್ರವಲ್ಲದೆ ಅದರಿಂದ ಪ್ರಜಾಜನಕ್ಕೆ ನೀತಿ ನಷ್ಟವೂ ಉಪದ್ರವವೂ ಉಂಟಾದೀತು ಇದು ನಮ್ಮ ಕಳೆದ ಇಪ್ಪತ್ತು ವರ್ಷಗಳ ಅನುಭವದಿಂದ ನಿದರ್ಶನ ಪಡುತ್ತಿರುವ ಸಂಗತಿ ಆಸ್ಕ್ವಿತ್ ಮಹಾಶಯನು ಇಂಗ್ಲೆಂಡಿನ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಚೀನಾ ದೇಶದಿಂದ ಒಂದು ನಿಯೋಗ ಸಮಿತಿ ಲಂಡನ್ಗೆ ಬಂದು ಆತನನ್ನು ಭೇಟಿ ಮಾಡಿ ಹೀಗೆ ಬೇಡಿತು ಸ್ವಾಮಿ ನೀವು ಇಲ್ಲಿ ಪಾರ್ಲಿಮೆಂಟ್ ಸಭೆ ಮಾಡಿಕೊಂಡಿರುವುದನ್ನು ನೋಡಿ ನಾವು ಪಾರ್ಲಿಮೆಂಟ್ ಮಾಡಿಕೊಂಡಿದ್ದೇವೆ ನಿಮ್ಮಲ್ಲಿ 700 ಮಂದಿ ಸದಸ್ಯರಿದ್ದಾರೆ ನಮ್ಮಲ್ಲಿಯೂ ಅಷ್ಟೇ ಮಂದಿ ಇದ್ದಾರೆ ಇಲ್ಲಿ ನೀವು ಹಗಲು ಇರಲು ಮಾತನಾಡುತ್ತೀರಿ ಅಲ್ಲಿ ನಾವು ಹಗಲು ಇರಳು ಎಡೆಬಿಡದೆ ಮಾತನಾಡುತ್ತೇವೆ ಆದರೆ ಇಲ್ಲಿ ಕೆಲಸ ನಡೆಯುತ್ತದೆ ನಮ್ಮಲ್ಲಿ ಕೆಲಸ ನಡೆಯುವುದೇ ಇಲ್ಲವಲ್ಲ ಏನಿರಬಹುದು ಮರ್ಮ ನೀವು ದಯಮಾಡಿ ನಮ್ಮ ದೇಶಕ್ಕೆ ಬಂದು ಪಾರ್ಲಿಮೆಂಟಿನ ಮೂಲಕ ಕೆಲಸ ನಡೆಸುವುದರ ರಹಸ್ಯವನ್ನು ನಮ್ಮ ಜನಕ್ಕೆ ಕಲಿಸುವುದಾದರೆ ನಿಮ್ಮ ಪ್ರಯಾಣದ ವೆಚ್ಚ ಮೊದಲಾದ ಎಲ್ಲ ಖರ್ಚುಗಳನ್ನು ನಾವು ಸಂತೋಷದಿಂದ ಕೊಟ್ಟೆವು ಎಂದು ಬೇಡಿದರು ಆಕ್ಸ್ ಆಕ್ಸ್ಕ್ವಿತ್ ರಾಜ್ಯ ಕುಶಲಿ ನಕ್ಕು ನಮ್ಮ ದಾರಿ ನಮಗೆ ಸರಿ ನಿಮಗೆ ಸರಿಯಾಗುವ ದಾರಿಯನ್ನು ನೀವೇ ಕಂಡುಕೊಳ್ಳಬೇಕು ಎಂದನಂತೆ ಆಧ್ಯಾತ್ಮ ದೃಷ್ಟಿ ಯುರೋಪ್ ಅಮೇರಿಕಾಗಳಲ್ಲೂ ಇದೇ ಅನುಭವವಾಗಿದೆ ಕಮ್ಯುನಿಸ್ಟ್ ದೇಶಗಳಲ್ಲಿ ಸಹ ಜನ ಹಿಂದೆ ಬಿಟ್ಟು ಬಿಟ್ಟ ಪದ್ಧತಿಯೇ ವಾಸಿಯಾಗಿತ್ತೆಂದು ಚಿಂತಿಸತೊಡಗಿದ್ದಾರೆ ಪಾಶ್ಚಾತ್ಯರ ವಿಚಾರ ಹೇಗಾದರಾಗಲಿ ಜೀವನೋದ್ದೇಶದ ಮುಖ್ಯ ವಿಷಯದಲ್ಲಿ ಪುರುಷಾರ್ಥದ ತಾರತಮ್ಯ ವಿಷಯದಲ್ಲಿ ಭಾರತೀಯರಿಗೂ ಪಾಶ್ಚಾತ್ಯರಿಗೂ ರೂಢ ಮೂಲವಾದ ಭೇದ ಉಂಟೆಂಬುದನ್ನು ಹಿಂದೆ ಸೂಚಿಸಿದೆ ನಮಗೆ ಸಹಸ್ರಾರು ವರ್ಷಗಳಿಂದ ಬಂದಿರುವ ಆಧ್ಯಾತ್ಮ ದೃಷ್ಟಿಯ ನಮಗೆ ಈ ಹೊತ್ತು ನಂಬಿಕೆ ಇರುವುದಾದರೆ ನಾವು ಸಂಪತ್ ಪ್ರಯತ್ನ ಸಂಪತ್ ಪ್ರಯತ್ನವನ್ನು ಪಡಂಬೂತವಾಗಿ ಬೆಳೆಸಬಾರದು ಪೂರ್ವಿಕರು ರಾಜ್ಯದ ಮುಖ್ಯ ಕರ್ತವ್ಯಗಳನ್ನು ಎರಡು ಮಾತುಗಳಲ್ಲಿ ಸಂಗ್ರಹಿಸಿ ಹೇಳಿದ್ದಾರೆ ದುಷ್ಟ ನಿಗ್ರಹ ಶಿಷ್ಟಪೋಷಣೆ ಈ ಶಿಷ್ಟಪೋಷಣೆ ಎಂಬ ಮಾತಿನಲ್ಲಿ ವೈಶ್ಯ ಧರ್ಮವಾದ ಸಂಪತ್ ಸಮೃದ್ಧಿ ಸೇರಿದೆ ಸಾಧುವಾದ ಸಂಪತ್ ಪ್ರಯತ್ನಗಳಿಗೆ ಸಹಕಾರಿಯಾಗಿ ನಿಲ್ಲಬೇಕಾದದ್ದು ರಾಜ್ಯದ ಕರ್ತವ್ಯವೆಂದು ಹೀಗೆ ಸ್ಪಷ್ಟವಾಗಿದೆ ಪ್ರಾಮಾಣಿಕತೆ ಕಾರ್ಯ ಯೋಗ್ಯತೆ ಈಗ ನಾವು ಇಲ್ಲಿ ಆಲೋಚಿಸುತ್ತಿರುವ ರಾಜ್ಯಕ್ಕೆ ಈ ಎರಡು ಕರ್ತವ್ಯಗಳು ಸಾಕು ದುಷ್ಟ ದಮನ ಶಿಷ್ಟಪಾಲನಾ ಶಿಷ್ಟಪಾಲನೆಯ ಒಂದು ಅಂಗ ಶಿಷ್ಟಪತ್ ಪೋಷಣೆ ಒಂದು ರಾಜ್ಯವು ಈ ಕೆಲಸವನ್ನು ನಡೆಸಬೇಕಾದರೆ ಮಂತ್ರಿಗಳಲ್ಲಿರಬೇಕಾದದ್ದು ಮೊದಲು ಪ್ರಾಮಾಣಿಕತೆ ಎರಡನೆಯದು ಸಾಮಾನ್ಯವಾದ ಲೌಕಿಕ ವಿಚಕ್ಷಣೆ ಇದರ ಜೊತೆಗೆ ಯತ್ಕಿಂಚಿತ್ತಾಗಿ ಲೋಕಾನುಭವವಿದ್ದರೆ ಸಾಕು ಇದಕ್ಕಿಂತ ಹೆಚ್ಚಿನದು ಬೇ ಬೇಡವೆನ್ನುವುದಿಲ್ಲ ಆದರೆ ಪ್ರಾಮಾಣಿಕತೆಯು ಕಾರ್ಯಯೋಗ್ಯತೆಯು ಇದೇ ಎಂಬುದನ್ನು ಮೊದಲು ಗೊತ್ತು ಹಿಂದಿನ ಮೈಸೂರು ರಾಜ್ಯದಲ್ಲಿ ಇಂಥ ಮಂತ್ರಿಗಳಿದ್ದರು ಅವರು ಪ್ರಾಮಾಣಿಕರಾಗಿ ಜನಾನುರಾಗಿಗಳಾಗಿದ್ದರು ಲೌಕಿಕ ವಿಚಕ್ಷಣೆಯು ಕಾರ್ಯಸಾಮರ್ಥ್ಯವೂ ಉಳ್ಳವರಾಗಿದ್ದರು ಮತ್ತು ಪಕ್ಷ ಕಕ್ಷಿಗಳ ಹಂಗಿಗೆ ಸಿಕ್ಕದವರಾಗದ ಇದ್ದರು ಇದರ ಜೊತೆಗೆ ಧರ್ಮಶ್ರದ್ಧೆಯುಳ್ಳ ಪ್ರಭುವಿಗೆ ವಿಧೇಯರಾಗಿದ್ದರು ಈ ಕಾರಣಗಳ ಸನ್ನಿವೇಶದ ಪ್ರಭಾವದಿಂದ ಮೈಸೂರು ರಾಜ್ಯ ಅರವತ್ತು ವರ್ಷಗಳಲ್ಲಿ ದುರ್ಬಲ ದಶೆಯಿಂದ ಉಚ್ಛಾಯದ ಮೇಲ್ಮಟ್ಟಕ್ಕೆ ಹತ್ತುವುದು ಸಾಧ್ಯವಾಯಿತು ಸಾರಾಂಶ ಸೂತ್ರಗಳು ನಮ್ಮ ರಾಜ್ಯ ವ್ಯವಸ್ಥೆ ನಮ್ಮ ಸ್ವಭಾವಕ್ಕೂ ನಮ್ಮ ಸಂದರ್ಭಗಳಿಗೂ ಹೊಂದಿಕೊಳ್ಳುವಂಥದ್ದಾಗಿರಬೇಕು ರಾಜಕೀಯವು ಮನುಷ್ಯ ಜೀವನದ ಒಂದು ಚಿಕ್ಕ ಭಾಗ ಭಾಗವೇ ಸಮಸ್ತವಲ್ಲ ಆದದ್ದರಿಂದ ರಾಜಕೀಯಕ್ಕೆ ನಾವು ಕೊಡಬಹುದಾದ ಗಮನ ಮಿತವಾದದ್ದು ಪ್ರಜಾರಾಜ್ಯದಲ್ಲಿ ರಾಜಕೀಯವು ಪ್ರಜಾವ್ಯಕ್ತಿಗೆ ದಿನ ಸಮಸ್ತದ ಕಾರ್ಯವಾಗುತ್ತದೆ ಈ ಸಭೆ ಆಗದ್ದಲ್ಲ ಈ ಚರ್ಚೆ ಆ ಘೋಷಣೆ ಇದೇ ದಿನ ದಿನದ ಕಸಬಾಗುತ್ತದೆ ಅಧಿಕಾರದ ಆಶೆಯ ಕಾರಣದಿಂದ ಪಕ್ಷಗಳು ಕಕ್ಷಿಗಳು ಗುಂಪುಗಳು ಕೂಟಗಳು ಹುಟ್ಟಿ ಇವುಗಳು ಪೋಟಾ ಪೋಟಿ ಸಂಚು ಪಿತೂರಿ ಮತ್ಸರ ವೈಷಮ್ಯ ಇವು ಹಬ್ಬಿ ನೀತಿ ಮರ್ಯಾದೆಗಳ ಮಟ್ಟವನ್ನು ಇಳಿಸುತ್ತವೆ ಜನತೆಯನ್ನು ಒಡೆಯುತ್ತವೆ ಪ್ರತಿಯೊಂದು ಪಕ್ಷದ ನಾಯಕನು ವಾಚಾಳಿಯು ತಾನು ಜನತೆಗೆ ಹೆಚ್ಚು ಉಪಕಾರ ಮಾಡಬಲ್ಲವನೆಂಬುದನ್ನು ತೋರಿಸುವುದಕ್ಕಾಗಿ ತನತನಗೆ ಬೇಕಾದ ಪ್ರದೇಶಗಳಿಗೆ ರಸ್ತೆ ಸ್ಕೂಲು ಕೆರೆ ಆಸ್ಪತ್ರೆ ಇಂಥ ಹೆಸಾನುಗಳನ್ನು ಹೇರ ಹೊರಡುತ್ತಾನೆ ಹೀಗೆ ಸರಕಾರದ ವೆಚ್ಚ ಬೆಳೆದು ಜನಕ್ಕೆ ತೆರಿಗೆಯ ಹೊರೆ ಹೆಚ್ಚಾಗುತ್ತದೆ ಹಾಗೆಯೇ ಸಿಬ್ಬಂದಿಗಳು ಹುದ್ದೆಗಳು ಮಿತಿಯಿಲ್ಲದೆ ಬೆಳೆದು ಖರ್ಚು ಹೆಚ್ಚಿ ತೆರಿಗೆಯ ಹೊರೆ ಮಿತಿ ಮೀರುತ್ತದೆ ಹೆಸರಿನಲ್ಲಿ ಪ್ರಜಾರಾಜ್ಯವೆಂದು ಬಂದದ್ದು ಕೆಲಸದಲ್ಲಿ ಪಾರ್ಟಿ ರಾಜ್ಯವಾಗುತ್ತದೆ ತೋರ ಮಾಣಿಕವೆಂದು ಪಿಡಿದರೆ ಘೋರ ಕೆಂಡವಿದಾಯ್ತು ಶಿವಶಿವ ರಾಜ್ಯವು ಗಿಡದ ಹಾಗೆ ಗೋಡೆಯ ಹಾಗಲ್ಲ ಗಿಡ ತನ್ನೊಳಗಿನ ಸ್ವಂತ ಸತ್ವದಿಂದ ಬೆಳೆಯುತ್ತದೆ ಗಿಡದ ಒಳಗಡೆ ಜೀವಾಳವಿಲ್ಲದೆ ಹೋದರೆ ನೀರು ಗೊಬ್ಬರವು ಬೇಲಿಯ ಗೋಡೆಯು ಅದಕ್ಕೆ ಏನನ್ನೂ ಮಾಡಲಾರವು ಜನದ ಅಂತರಂಗದಲ್ಲಿ ಸತ್ವವಿಲ್ಲದೆ ಹೋದರೆ ಹೊರಗಣ ಸಭೆ ಸಮಿತಿಗಳು ಯಂತ್ರ ಸಂಧಾನಗಳು ಕೆಲಸಕ್ಕೆ ಬಾರವು ಇಟ್ಟಿಗೆಗಾರೆಗಳಿಂದ ಗೋಡೆ ಕಟ್ಟಿದಂತೆ ಜನತೆಯನ್ನು ಮೇಲಕ್ಕೆಬ್ಬಿಸಲಾಗದು ಜನಾಭ್ಯುದಯ ಬೆನ್ನುವರು ಮೊದಲು ಅವರ ಅಂತಸತ್ವವನ್ನು ವೃದ್ಧಿಪಡಿಸಬೇಕು ಇದು ಸಾವಧಾನವಾದ ಜಾಗರೂಕವಾದ ಮತ್ತು ಬಹುಮುಖವಾದ ಪ್ರಯತ್ನವನ್ನು ಅಪೇಕ್ಷಿಸುತ್ತದೆ ಅದು ಜನದ ಬುದ್ಧಿಯನ್ನು ಪಕ್ವಕ್ಕೆ ತಂದು ನೀತಿ ದೃಢಪಡಿಸುವ ಪ್ರಯತ್ನ ರಾಜ್ಯ ವ್ಯವಸ್ಥೆಯು ಕೂಡಿದ ಮಟ್ಟಿಗೆ ಸರಳವಾಗಿ ಸುಲಭವಾಗಿ ಎಲ್ಲ ಜನಕ್ಕೂ ಅರ್ಥವಾಗುವಂತೆ ಇರಬೇಕು ಅತಿ ಬುದ್ಧಿವಂತಿಕೆಯು ಅತಿ ಚಾಲುಕು ಅವಶ್ಯವಾಗುವಂತೆ ಇರಬಾರದು ರಾಜ್ಯವು ಅತಿ ಸಾಹಸಗಳಿಗೂ ಅತೀ ನವೀನಗಳಿಗೂ ಮನಸೋಲಬಾರದು ಅದು ಇದ್ದಂತೆಯೇ ಇರಬೇಕೆಂಬುದಲ್ಲ ಆದರೆ ಅದರ ಪ್ರಗತಿ ಅದರ ಪೂರ್ವ ಚರಿತ್ರೆಗೆ ಹೊಂದಿಕೊಂಡದ್ದಾಗಿರಬೇಕು ತನ್ನ ಪೂರ್ವ ಚರಿತ್ರೆಯನ್ನು ಸಂಪೂರ್ಣವಾಗಿ ಕಳಚಿ ಹಾಕುವುದು ಸಾಧ್ಯವಾಗದು ಸರ್ವಾಂಗ ಸಂಪೂರ್ಣವಾದ ರಾಜ್ಯವನ್ನು ಸರ್ವಶೋಭನ ಸಂಪನ್ನವಾದ ಸಮಾಜವನ್ನು ಕಟ್ಟಲಾದೀತೆನ್ನುವುದು ಭ್ರಾಂತಿಯ ಮಾತು ರಾಜ್ಯವು ಸಮಾಜವು ಮನುಷ್ಯ ಕ್ರಿಯೆಗಳು ಮನುಷ್ಯಮಯವಾದವು ಮನುಷ್ಯ ಸಹಜವಾದ ಲೋಪಗಳು ದೋಷಗಳು ಸಮಾಜದಲ್ಲಿ ಅಶಿಷ್ಟಾದರೂ ಪದೇ ಪದೇ ತಲೆಯೆತ್ತಲೆ ತಲೆ ಎತ್ತುತ್ತಲೇ ಇರುತ್ತವೆ ನಮ್ಮ ದೇಹದಲ್ಲಿ ಕ್ಷಣೆ ಕ್ಷಣೆ ಕೊಳೆ ಏಳುತ್ತಿರುವಂತೆ ಇದಕ್ಕೆ ಎರಡೇ ಪ್ರತೀಕಾರಗಳು ಒಂದು ಆಗಾಗ ತೊಳೆಯುವುದು ಎರಡು ತೊಳೆದರೂ ಹೋಗದಿದ್ದದನ್ನು ಸಹಿಸುವುದು ಜನರ ಯೋಗಕ್ಷೇಮವನ್ನು ಅಪೇಕ್ಷಿಸುವವರು ಸಹನೆಯನ್ನು ಕೊಂಚ ಅಭ್ಯಾಸ ಮಾಡಿಸಬೇಕು ಕ್ರಾಂತಿಯ ಆಲೋಚನೆಯನ್ನು ಸಂಪೂರ್ಣವಾಗಿ ವರ್ಜಿಸಬೇಕು ಕ್ರಾಂತಿ ಎಂಬುದು ರಾಜಸ ರಾಕ್ಷಸ ಪ್ರವೃತ್ತಿ ಅದನ್ನುರುಳಿಸಿ ಏನು ಇದನ್ನು ದಬ್ಬಿಯೇನು ಇನ್ನೊಂದನ್ನು ಅಲ್ಲಾಡಿಸಿಯೇನು ಈ ಬಗೆಯ ನಿತ್ಯಾವೇಶವೇ ಕ್ರಾಂತಿಯ ಮನೋಭಾವ ಸಮಾಜದಲ್ಲಿ ಅದು ಇರುವವರೆಗೂ ನೆಮ್ಮದಿ ತಲೆದೋರಲಾರದು ಸರಕಾರದ ಮುಖ್ಯ ಶಾಖೆಗಳು ಶಾಸನ ರಚನೆ ಕಾರ್ಯನಿರ್ವಾಹ ನ್ಯಾಯ ನಿರ್ಣಯ ಸಮಬಲಗಳಾಗಿ ಪರಸ್ಪರ ಪರಿಷ್ಕಾರಗಳಾಗಿರಬೇಕು ಯಾವ ಒಂದು ರಾಜ್ಯಾಂಗವು ಮೇಲ್ವಿಚಾರಣೆ ಮೇಲ್ತಿದ್ದಾವಣೆಗಳಿಲ್ಲದೆ ಹೋಗಬಾರದು ಯಾವ ಒಂದು ಶಾಖೆಯಾಗಲಿ ವಿಹಿತ ಕ್ರಮದಿಂದ ತಪ್ಪಿದಾಗಲೂ ಒಂದು ಶಾಖೆಗೂ ಇನ್ನೊಂದಕ್ಕೂ ಘರ್ಷಣೆ ಬಂದಾಗಲೂ ಯುಕ್ತವಾದ ಪರಿಷ್ಕಾರವನ್ನು ಆಗು ರಾಜ್ಯ ಪ್ರಮುಖರು ತಕ್ಕ ಶಕ್ತಿ ಪಡೆದಿರಬೇಕು ಸರಕಾರದ ಪ್ರತಿ ಶಾಖೆಯು ಪ್ರತಿಯೊಂದು ಅಂಗವು ಹಿಂದಿನ ಸಂಪ್ರದಾಯವನ್ನು ಗೌರವಿಸಬೇಕು ಸಂಪ್ರದಾಯವೆಂಬುದು ಬಹುಕಾಲದ ಜನಾ ಜನಾಭಿಪ್ರಾಯ ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಪಾರ್ಲಿಮೆಂಟಿನ ಅಭಿಪ್ರಾಯವು ಆ ಒಂದು ವರ್ಷದ ಪ್ರಜಾಭಿಪ್ರಾಯ ಸಂಪ್ರದಾಯವಾದರೂ ಸಾವಿರದ ವರ್ಷಗಳ ಒಟ್ಟು ಪ್ರಜಾಭಿಪ್ರಾಯ ಧರ್ಮವು ಮನುಷ್ಯ ಚಮತ್ಕಾರಕ್ಕಿಂತ ದೊಡ್ಡದು ದೈವವು ಮನುಷ್ಯ ಬಲಕ್ಕಿಂತ ದೊಡ್ಡದು ಎಲ್ಲ ರಾಜ್ಯ ವಿಷಯಗಳಲ್ಲಿಯೂ ಧರ್ಮದೃಷ್ಟಿಯು ಭಗವತ್ ಸ್ಮರಣೆಯು ತಳಹದಿಯಾಗಿರಬೇಕು ಯುಧಿಷ್ಠರನಿಗೆ ಕುಂತಿದೇವಿ ಹೇಳಿದ ಬುದ್ಧಿವಾದವು ಸರ್ವದಾ ನಮ್ಮ ನೆನಪಿನಲ್ಲಿರಬೇಕಾದದ್ದು ಧರ್ಮೇ ದೀಯತುಧಿ ಮನಸ್ಸು ಮಹದಸ್ತು ಚ